ಶ್ರೀನಣ್ಣನವರು ನನ್ನ ತಾತಂದಿರಲ್ಲಿ ಮೂರನೆಯವರಾದ ಶ್ರೀಣ ಶ್ರೀನಣ್ಣನವರು ನನಗೆ ಪೂಜ್ಯರೆಂಬುದು ಸಿದ್ಧವಾಗಿದೆಯಷ್ಟೆ ಆದರೆ ಅವರ ಪ್ರಸ್ತಾವ ಬಂದಾಗ ನಾನು ಅವರ ಸ್ವಭಾವದ ಎಲ್ಲ ಪಾರ್ಶ್ವಗಳನ್ನು ಕುರಿತು ಮುಚ್ಚುಮರೆಯಿಲ್ಲದೆ ಮಾತನಾಡಬಹುದೇ ಅದು ಮರ್ಯಾದೆಯೇ ಹಾಗಲ್ಲದೆ ಅವರ ಯಾವ ಭಾಗ ನಿರಾಕ್ಷೇಪಣೀಯವಾಗಿದೆಯೋ ಅಷ್ಟನ್ನು ಮಾತ್ರ ಹೇಳಿ ಮಿಕ್ಕದ್ದನ್ನು ಹೇಳದೆ ಬಿಟ್ಟರೆ ಯಥಾರ್ಥವಾದೀತೆ ಯಥಾರ್ಥದ ಮಾತು ಹಾಗಿರಲಿ ನನ್ನ ಬರವಣಿಗೆಯಿಂದ ವಾಚಕರಿಗೆ ಎಷ್ಟು ಪ್ರಯೋಜನವಾಗಬಹುದೋ ಅಷ್ಟು ಪ್ರಯೋಜನವಾದಿತೆ. ಇದು ನನಗಿರುವ ಶಂಕೆ ಮನುಷ್ಯ ಮಾತನಿಗೆ ಎಲ್ಲಿಯೋ ಸಣ್ಣದೋ ದೊಡ್ಡದೋ ಒಂದಷ್ಟು ಮಷ್ಟು ಅಂಟಿಕೊಂಡಿರುತ್ತದೆ ದುಷ್ಟಂ ಕಿಮಿ ಲೋಕೇಸ್ಮಿನ್ ನ ನಿರ್ದೋಷಂ ನ ನಿರ್ಗುಣಂ ನಮಗೆ ಒಂದು ಜೀವನ ಚರಿತ್ರೆಯಿಂದ ಸಂಪೂರ್ಣ ಪ್ರಯೋಜನ ದೊರೆಯಬೇಕಾದರೆ ನಾವು ಆ ಜೀವಿತದ ಬೆಳಕಿನ ಭಾಗಗಳ ಜೊತೆಗೆ ನೆರಳಿನ ಭಾಗಗಳನ್ನು ನೋಡಬೇಕು ಆ ಮನುಷ್ಯ ಯಾವ ದುರ್ಬಲತೆಯೂ ಇಲ್ಲದೆ ಸರ್ವಾಂಶ ಸುಂದರನೆಂದು ಅಭಿಪ್ರಾಯ ಕೊಟ್ಟಲ್ಲಿ ಅದರಿಂದ ಓದುಗನಿಗೆ ಏನು ಲಾಭ ಓದುಗನು ಸಾಮಾನ್ಯ ಮನುಷ್ಯ ಅವನು ಇತರ ಸಾಮಾನ್ಯ ಮನುಷ್ಯನೊಬ್ಬನನ್ನು ನೋಡುತ್ತಾನೆ ತನ್ನಲ್ಲಿದ್ದಂತೆಯೇ ಆ ಇತರನಲ್ಲಿಯೂ ಗುಣಗಳೊಡನೆ ದೋಷಗಳು ಬೆರೆತುಕೊಂಡಿರುತ್ತವೆ ಆ ಇತರನು ದೋಷವಿದ್ದರೂ ಗುಣಾತಿಶಯದಿಂದ ನಮಗಿಂತ ಉತ್ತಮನಾದ ಇದು ಮುಖ್ಯಾಂಶ ದೋಷವು ಮುಖ್ಯವಲ್ಲ ಗುಣವೇ ಮುಖ್ಯ ಮತ್ತು ಆ ಗುಣದೊಡನೆ ದೋಷವಿದ್ದರೂ ಗುಣವು ಕಲಂಕವನ್ನು ಮೀರಿತ್ತು ಎಂಬುದು ಗ್ರಾಹ್ಯವಾದ ವಿಷಯ ಇಷ್ಟು ಹೇಳಿ ನನಗೆ ಪರಮ ನಮ್ಮ ಚಿಕ್ಕ ತಾತ ನವರನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ನನ್ನ ಮಾತಿನಲ್ಲಿ ಅವಿನಯವಾಗಲಿ ಆವಾ ಮರ್ಯಾದೆಯಾಗಲಿ ಇರಬಾರದೆಂದು ನನ್ನ ಸಂಕಲ್ಪ ಅಂಥ ಸೂಚನೆಯುಳ್ಳ ಮಾತು ಏನಾದರೂ ಇದ್ದಲ್ಲಿ ದಿವ್ಯ ಇರುವ ಆ ಮಹನೀಯರು ಬದುಕಿದ್ದಾಗ ನನ್ನ ವಿಷಯದಲ್ಲಿ ಎಂಥ ವಾತ್ಸಲ್ಯವನ್ನು ತೋರುತ್ತಿದ್ದರೋ ಅದೇ ವಾತ್ಸಲ್ಯದಿಂದ ಕ್ಷಮೆ ನೀಡಬೇಕೆಂದು ಬಿಡುತ್ತೇನೆ ಶ್ರೀನಣ್ಣನವರ ಜೀವನದಲ್ಲಿ ಅವರ ಮನಸ್ಸನ್ನು ಚಂಚಲಪಡಿಸುವ ಸಂದರ್ಭಗಳು ಕೆಳವಿದ್ದವು ಅವರಿಗೆ ಅವರ ಅಣ್ಣಂದಿಗಾದಂತೆ ಪತ್ನಿ ವಿಯೋಗವಾಗಿತ್ತು ಅವರ ಹೆಂಡತಿ ಬೆಂಗಳೂರು ಬಳಿಯ ದೊಮ್ಮಸಂದ್ರವೆಂಬ ಗ್ರಾಮದ ಹೆಣ್ಣುಮಗಳು ಆಕೆ ಮೂರು ಮಂದಿ ಮಕ್ಕಳನ್ನು ಬಿಟ್ಟು ಸ್ವರ್ಗಸ್ಥಳಾದಳು ಹಿರಿಯ ಮಗಳು ಅಮ್ಮಣ್ಣಮ್ಮ ಎರಡನೆಯತ ಶಾಮಣ್ಣ ಮೂರನೆಯಾಕೆ ಗೋರಮ್ಮ ಈ ಎಳೆಯ ಮಕ್ಕಳನ್ನು ಶ್ರೀನಣ್ಣನವರು ಮುಳುಬಾಗಿಲಿನಲ್ಲಿ ಅಣ್ಣಂದಿರ ಪೋಷಣೆಯಲ್ಲಿ ಬಿಟ್ಟಿದ್ದರು ಹರಕುಬಾಯಿ ಶ್ರೀಣ್ಣನವರು ಯಾವ ಉದ್ಯೋಗದಲ್ಲಿದ್ದರೋ ನನಗೆ ತಿಳಿಯದು ಅವರ ಕಡೆಕಡೆಯ ಉದ್ಯೋಗ ಪಚ್ಚಿಯಪ್ಪ ಮೊದಲಿಯಾರ್ ಎಂಬ ಅಬ್ಕಾರಿ ಕಾಂಟ್ರಾಕ್ಟರ್ ಕೈ ಗುಮಾಸ್ತರಾಗಿ ಇದನ್ನು ಬೇರೆ ಕಡೆ ಪ್ರಸ್ತಾಪಿಸಿದ್ದೇನೆ ಅಲ್ಲಿಯೂ ನಮ್ಮ ಚಿಕ್ಕತಾತನ ಮುಖ್ಯ ಗುಣವೆಂದರೆ ಹರಕುಬಾಯಿ ಸೊಟ್ಟೆ ಇಲ್ಲದೆ ಮಾತೇ ಇಲ್ಲ ಬಾಯಿ ಬಿಟ್ಟರೆ ಮುಳ್ಳು ಕಲ್ಲು ಅದನ್ನು ಕೇಳುವವರಿಗೆ ಹಾಸ್ಯ ಅವರು ನಗುತ್ತಿದ್ದರೆ ಶಿವ ಶ್ರೀನಣ್ಣನವರಿಗೆ ಪ್ರೋತ್ಸಾಹ ಇನ್ನು ಕೊಂಟೆ ಮಾತುಗಳು ಮಾತಿನಲ್ಲಿ ದುರ್ಭಾಷೆಗಿಂತ ವಕ್ರ ಹೆಚ್ಚು ಕನ್ನಡ ತೆಲುಗು ಸಾಮತಿಗಳ ಜೊತೆಗೆ ಉರ್ದು ಹಿಂದಿ ಮರಾಠಿ ಭಾಷೆಗಳ ಕೆಟ್ಟ ಕೆಟ್ಟ ಸಾಮತಿಗಳನ್ನು ಬೆರೆಸಿಕೊಂಡು ಮಾತನಾಡುವರು ಮಾತನಾಡಿದಂತೆ ಬರೆಯುವರು ಈ ಅಪಶಬ್ದಗಳ ಪ್ರಯೋಗ ಅಣ್ಣಂದರಿಗೂ ಆಗುತ್ತಿತ್ತು ಚಿಕ್ಕ ಚಿಕ್ಕವರು ಅದನ್ನು ಕೇಳಿ ನಗುವರು ದೊಡ್ಡವರು ಮುಖ ಗಂಟಿಕ್ಕುವರು ಅವರ ಸ್ವಭಾವ ಹೀಗಿದ್ದುದರಿಂದ ಅವರು ಹೋದ ಜಗಳ ತಪ್ಪುತ್ತಿರಲಿಲ್ಲ ಈ ಚಾಳಿ ಅವರ ಮಗನಿಗೂ ಬಂದಿತ್ತು ದೀಪಸ್ತಂಭ ಒಂದು ಉದಾಹರಣೆ ಒಂದು ದಿನ ರಾಮಣ್ಣನವರು ಯಥಾ ಪ್ರಕಾರ ದೇವರ ಪೂಜೆಗೆ ಕುಳಿತಿದ್ದರು ಅದೇ ಅಡಿಗೆ ಮನೆಯ ಇನ್ನೊಂದು ಮೊಲೆಯಲ್ಲಿ ನನ್ನ ಅಜ್ಜಿ ಸಾಕಮ್ಮನವರು ಮಡಿಯುಟ್ಟು ಅಡಿಗೆಗೆ ಮೊದಲು ಮಾಡಿದ್ದರು ಅಷ್ಟು ಹೊತ್ತಿಗೆ ಸರಿಯಾಗಿ ಶಿವಣ್ಣನವರು ಬಂದು ಅಣ್ಣನನ್ನು ಕುರಿತು ಹೇಳಿದರು ರಾಮಣ್ಣ ದೊಡ್ಡ ದೀಪಸ್ತಂಭಗಳನ್ನು ಹೊರಗಡೆ ಇಡು ನಾನು ತೆಗೆದುಕೊಂಡು ಹೋಗಬೇಕು ನಿಟ್ಟೂರಿಗೆ ಆ ಕಾಲದಲ್ಲಿ ಅವರ ಮಗ ಶಾಮಣ್ಣ ನಿಟ್ಟೂರಿನಲ್ಲಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ಆಗಿದ್ದ ಅಲ್ಲಿಗೆ ಬೇಕಾದರೆ ಬೇಳೆ ತೆಗೆದುಕೊಡುತ್ತೇನೆ ಇಲ್ಲಿರುವ ದೀಪದ ಜೊತೆ ಹಿರಿಯರ ಕಾಲದಿಂದ ಬಂದದ್ದು ಅವರ ಮನೆಯಲ್ಲಿಯೇ ಅದು ಇರಲಿ ಶೀ ಹುಚ್ಚು ಹುಚ್ಚುಮುಂಡೆ ತೆಗೆದುಕೊಂಡು ತೆಗೆದುಕೊಡು ಎಂದರೆ ಕೊಡಬೇಕು ಸಾಕಮ್ಮನವರು ಇದನ್ನು ಕೇಳುತ್ತಿದ್ದವರು ಶಿವಶಿವ ಶಿವಶಿವ ಎಂದರು ಇವಳು ಬಹು ಶಿವನನ್ನು ಕಂಡವಳು ಈ ವೇಳೆಗೆ ರಾಮಣ್ಣನವರು ಎರಡು ದೀಪಸ್ತಂಭಗಳನ್ನು ಹೊರಗಡೆ ಇಟ್ಟರು ರಾಮಣ್ಣ ತೆಗೆದುಕೊಪ್ಪ ಇನ್ನು ಮಾತು ಬೇಡ ಆಕೆಯ ಮೇಲೆ ತಿರುಗಿಯೇ ಪಾಪ ಬಂದಿತು ಅಲ್ಲಿಂದ ನಾಲ್ಕೈದು ದಿವಸಗಳಾದ ಮೇಲೆ ಕೋಲಾರದಿಂದ ಶೇಷಣ್ಣನವರು ಬಂದರು ರಾಮಣ್ಣನವರು ನಡದ ಸಂಗತಿಯನ್ನು ಹೇಳಿದರು ಶೇಷಣ್ಣನವರು ನಡೆದ ಸಂಗತಿಯನ್ನು ಕೇಳಿ ಕೊಂಚ ಹೊತ್ತು ಸುಮ್ಮನಿದ್ದು ಸಹಿಸಿಕೊಳ್ಳಬೇಕಪ್ಪ ಕೂಡ ಹುಟ್ಟಿದವನು ನಾವು ಏನು ಮಾಡಲಿಕ್ಕಾಗುತ್ತದೆ ಅವನು ಮರ್ಯಾದೆ ತಪ್ಪಿದ ಎಂದು ನಾವು ಮರ್ಯಾದೆ ತಪ್ಪುವುದಕ್ಕಾಗುತ್ತದೆಯೇ ಎಂದು ಸಮಜಾಯಿಸಿ ಹೇಳಿದರು ನನ್ನ ಚಿಕ್ಕ ತಾತಂದಿರು ಶೀನಪ್ಪನವರು ದಾಯಭಾಗದ ಪ್ರಶ್ನೆಯನ್ನೆ ುತ್ತಿದ್ದುಂಟು ಅದು ಅವರ ಹಿರಿಯಣ್ಣ ಶೇಷಗಿರಯ್ಯನವರು ತಿರಿಕೊಂಡ ಮೇಲೆ ಆ ಮಾತನ್ನೆತ್ತಿದಾಗ ರಾಮಣ್ಣನವರು ಹೇಳುತ್ತಿದ್ದ ಉತ್ತರ ಇದು ನಾವು ಗುಂಡಪ್ಪನವರ ಕಾಲದಿಂದ ಈವರೆಗೂ ಏಕ ಕುಟುಂಬವಾಗಿ ಬಂದಿದ್ದೇವೆ ಒಬ್ಬರಿಗಿನ್ನೊಬ್ಬರು ಕಷ್ಟ ಸುಖಗಳಲ್ಲಿ ಆಸರಿಯಾಗಿ ನಿಂತುಕೊಂಡಿದ್ದೇವೆ ನಾನು ಬದುಕಿರುವವರೆಗೂ ಮನೆ ಮುರಿಯುವ ಮಾತನ್ನೆತ್ತಬೇಡ ನನ್ನ ತರುವಾಯ ಏನಾದರೂ ಮಾಡಿಕೊಳ್ಳಿ ರಾಮಣ್ಣನವರ ಈ ಅಭಿಪ್ರಾಯ ದೃಢವಾಗಿತ್ತು ಅವರು ಅದರಿಂದ ಒಂದು ಕ್ಷಣವೂ ಕದಲೇದವರಲ್ಲ ಒಂದು ಸಾರಿ ನನ್ನ ತಂದೆ ಮನೆಯ ದುರಸ್ತಿಯ ವಿಚಾರವನ್ನೆತ್ತಿದರೂ ಹಿತ್ತಲ ಕಡೆ ಆರೋಡಾಗಿದೆ ಎಂದು ಆಗ ರಾಮಣ್ಣನವರು ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕದಲ್ಲಿದೆ ಹಿಂದುಗಡೆ ಬಿದ್ದು ಮುಂದುಗಡೆ ಇದ್ದುಕೊಳ್ಳಲಿ ಮನೆ ಮುರಿಯುವ ಮಾತನ್ನು ಸಾಲ ಮಾಡುವ ಮಾತನ್ನು ನನ್ನ ಕೂಡ ಎತ್ತಬೇಡ ಶ್ರೀನಣ್ಣನವರು ಮುಳುಬಾಗಿಲಿನಲ್ಲಿ ಒಂದು ಸಾರಿ ಎಂಟರಿಂದ ಹತ್ತು ದಿವಸಕ್ಕೆ ಹೆಚ್ಚಾಗಿ ನಿಲ್ಲುತ್ತಿರಲಿಲ್ಲ ಅವರು ಆ ಊರು ಈ ಊರು ಸುತ್ತುತ್ತಲೇ ಇದ್ದರು ಏನೋ ಒಂದು ನೆಪ ಮಾಡಿಕೊಂಡು ಊರಿನಲ್ಲಿದ್ದಾಗಲಾದರೂ ಅವರು ಮನೆಗೆ ಬರುವ ಹೊತ್ತು ಗೊತ್ತು ನಿಯಮವಾಗಿರಲಿಲ್ಲ ರಾತ್ರಿ ಹೊತ್ತಂತೂ ಅವರಿಗೆ ಹೊತ್ತಿನ ಮಿತಿ ಇರಲಿಲ್ಲ ಎಷ್ಟೋ ದಿನ ರಾತ್ರಿ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ಮನೆಗೆ ಬರುವರು ರಾಮಣ್ಣನವರಿಗೆ ಇದು ಕೊಂಚವೂ ಸರಿ ಬೀಳದು ಅವರಿಗೆ ಒಂಬತ್ತರ ಸುಮಾರಿಗೆ ತಲೆಬಾಗಿಲು ಮುಚ್ಚಿ ಅಗಲಿ ಹಾಕುವುದು ಪದ್ಧತಿ ಈ ಕಾರಣದಿಂದ ಅಣ್ಣ ತಮ್ಮರಿಗೆ ಆಗ ತಮ್ಮಂದಿರಿಗೆ ಆಗಾಗ ನಿಷ್ಠೂರ ಒಂದು ರಾತ್ರಿ ಶಿವಣ್ಣನವರು ಬರುವ ವೇಳೆಗೆ ತಲೆಬಾಗಿಲು ಮುಚ್ಚಿತ್ತು ಶ್ರೀನಣ್ಣನವರು ಹೊರಗಡೆಯಿಂದ ಕದವನ್ನು ಬಡಿದು ಅಬ್ಬರಿಸಿ ಕೂಗಿ ಗದ್ದಲ ಮಾಡಿದರು ರಾಮಣ್ಣನವರು ಅಲ್ಲಿಯೇ ನಡುವೆಯಲ್ಲಿ ಮಲಗಿದ್ದರು ಅವರು ಬಾಗಿಲು ಕೇಳಿದರು ಏನಪ್ಪ ಹೊತ್ತು ಗೊತ್ತು ಇಲ್ಲವೇ ಶ್ರೀನಣ್ಣ ನೀನು ಎಲ್ಲೋ ಎರಡು ಪುಡಿ ಕಾಸು ಸೇರಿಸಿಕೊಂಡಿದ್ದಿ ಆದ್ದರಿಂದ ನಿನಗೆ ಭಯ ಬಾಗಿಲು ತೆರೆದಿರುವುದಕ್ಕೆ ತೆಗೆದಿರುವುದಕ್ಕೆ ಹೀಗೆ ಮಾತಿಗೆ ಮಾತು ಬೆಳೆಯಿತು ಶ್ರೀನಣ್ಣನವರು ಹೇಳಿದರು ಅವಳಿದ್ದಾಳಲ್ಲ ಎದ್ದು ಬಾಗಿಲು ತೆಗೆಯು ತೆರೆಯುವುದಕ್ಕೇನು ಅವಳು ಎಂದರೆ ಸಾಕಮ್ಮನವರು ಈ ಮಾತಿನಿಂದ ರಾಮಣ್ಣನವರಿಗೆ ಇಂದು ಬಾರದಷ್ಟು ಕೋಪ ಬಂದಿತ್ತು ಏನೋ ಮೈಮೇಲೆ ಸ್ಮೃತಿ ಇಲ್ಲವೇ ಅವಳು ಎನ್ನುತ್ತೀಯಲ್ಲ ಸಾಕ್ಷಾತ್ ಕಾಮಾಕ್ಷೇಮ ನಲ್ಲವೇ ಆಕೆ ತಾಯಿಯಾಗಿದ್ದಾಳಲ್ಲೋ ನಮಗೆಲ್ಲ ಕೊಂಕುತನ ಈ ವಾಗ್ವಾದ ನನಗೆ ಕೊಂಚ ಕೊಂಚ ಜ್ಞಾಪಕವಿದೆ ಶೀನಣ್ಣನವರ ಈ ವಿದ್ಯೆಗಳನ್ನು ನಾನು ನೆನೆಸಿಕೊಂಡಾಗಲೆಲ್ಲ ಅಸಮಾಧಾನವಾಗಿ ಚಿಂತೆಯಾಗುತ್ತದೆ ಅವರು ಏಕೆ ಹಾಗಾಡಿದರು ತಂದೆ ತಾಯಿಯರಲ್ಲಿಯೂ ಅಣ್ಣಂದಿರಲ್ಲಿಯೂ ಕಾಣಬಾರದಿದ್ದ ಕೊಂಕುತನ ಇವರಲ್ಲಿ ಹೇಗೆ ಬಂತು ಅವರ ಜೀವನ ಸಂದರ್ಭಗಳು ಅವರ ಮನಸ್ಸನ್ನು ಕೆಡಿಸಿರಬಹುದೋ ಏನೋ ತಿರುಪತಿ ಯಾತ್ರೆಯ ಪ್ರಕರಣದಲ್ಲಿ ಅವರು ನಡೆದ ನಡವಳಿಕೆಯನ್ನು ಹಿಂದೆ ಸೂಚಿಸಿದ್ದೇನೆ ಶ್ರೀನಣ್ಣನವರು ಉಪಪತ್ನಿ ಇಲ್ಲದವರಲ್ಲ ಅವರಿಗೂ ಮೂರು ನಾಲ್ಕು ಇದ್ದವು ಕಾಶಿ ಯಾತ್ರೆ ಒಂದು ಸಾರಿ ಒಂದು ಪ್ರಕರಣ ನಡೆಯಿತು ಶ್ರೀಣಣ್ಣನವರು ಕಾಶಿ ಯಾತ್ರೆ ಹೊರಟರು ಅಣ್ಣಂದಿರು ಬೇಡ ಎಂದರು ಶ್ರೀಣ್ಣನವರು ಇನ್ನೇನಿದೆ ನನಗೆ ಈ ಪ್ರಪಂಚದಲ್ಲಿ ಹೀಗಾದರೂ ಜನ್ಮ ಮಾಡಿಕೊಳ್ಳೋಣ ಎಂದು ಹೇಳಿ ಹೊರಟೆ ಬಿಟ್ಟರು ಶ್ರೀಣ್ಣನವರಿಗೆ ನೂರಾರು ಮಂತ್ರಗಳು ಬರುತ್ತಿದ್ದವು ಸರ್ವದಾ ವಿಭೂತಿ ರುದ್ರಾಕ್ಷಿ ನಾನು ನಾರಾಯಣ ಸೂಕ್ತವನ್ನು ಮೊದಲು ಕೇಳಿದ್ದು ಅವರ ಬಾಯಿಯಿಂದ ಅವರಿಗೆ ಕಂಠಸ್ವರ ಚೆನ್ನಾಗಿತ್ತು ಉಚ್ಚಾರಣೆ ಚೆನ್ನಾಗಿತ್ತು ಮಡಿಯ ಹೊತ್ತಿನಲ್ಲಿ ಮನಸ್ಸು ಮಡಿಯಾಗಿರುತ್ತಿತ್ತೆಂದು ನಾನು ನಂಬಿದ್ದೇನೆ ಆದರೆ ಮಡಿ ಎಷ್ಟು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಕಾಶಿಗೆ ಹೋದ ಪುಣ್ಯಾತ್ಮ ಊರಿಗೆ ಒಂದು ಪಂಕ್ತಿ ಕಾಗದ ಬರೆಯಲಿಲ್ಲ ತಿಂಗಳಾಯಿತು ಎರಡು ತಿಂಗಳಾಯಿತು ಶೇಷಗಿರಯ್ಯನವರಿಗೆ ವ್ಯಸನ ಚಿಂತೆ ಅವರು ಅತ್ತೆ ಬಿಡುತ್ತಿದ್ದರೆಂದು ನೋಡಿದವರು ನನಗೆ ಹೇಳಿದ್ದಾರೆ ಹೀಗೆ ಅವರು ತಮ್ಮನಿಗಾಗಿ ಹಂಬಲಿಸುತ್ತಿದ್ದಾಗ ಒಂದು ದಿನ ತಂತಿ ವರ್ತಮಾನ ಬಂತು ಕಾಶಿಯಿಂದ ನಾನು ಇಲ್ಲಿ ನಿರ್ಗತಿಕನಾಗಿದ್ದೇನೆ ಮುನ್ನೂರು ರೂಪಾಯಿ ಕೊಡಲೇ ಕಳುಹಿಸತಕ್ಕದ್ದು ನಾನು ವಾಪಸ್ಸು ಬರಬೇಕೆಂದು ನಿಮಗೆ ಮನಸ್ಸಿದ್ದರೆ ಪೀತಾಂಬರ ಇದರಂತೆ ಶೇಷಗಿರಿಯ್ಯ ಶೇಷಗಿರಯ್ಯನವರು ಟೆಲಿಗ್ರಾಫಿಕ್ ಮನಿ ಆರ್ಡರ್ ಕಳಿಸಿದರು ಶ್ರೀನಣ್ಣನವರು ಊರಿಗೆ ಬಂದರು ಎಲ್ಲರಿಗೂ ಸಂತೋಷವಾಯಿತು ಅಲ್ಲಿಂದ ಬಂದು ತಿಂಗಳಾದ ಮೇಲೆ ಒಂದು ಸಂಜೆ ವೆಂಕಟಾಸಾನಿ ಎಂಬ ದೇವದಾಸಿ ಕಾಶಿ ಪೀತಾಂಬರವನ್ನುಟ್ಟು ಗುಡಿಗೆ ತನ್ನ ಸರದಿಯ ಸೇವೆ ಸಲ್ಲಿಸಲು ಹೊರಟಳು ಬಡ ಮೂಳಬಾಗಿಲಿಗೆ ಕಾಶಿ ಪೀತಾಂಬರ ಎಲ್ಲಿಂದ ಬರಬೇಕು ಎಲ್ಲರೂ ಆಕೆಯನ್ನು ಕೇಳುವವರೇ ಆಕೆ ಗೋಪ್ಯವಾಗಿ ಹೇಳಿದ್ದು ಹೀಗೆ ನಮ್ಮ ಯಜಮಾನರು ಕಾಶಿಯಿಂದ ತಂದುಕೊಟ್ಟದ್ದು ಇದು ವೆಂಕಟ ನಾರಾಯಣ ನಾರಾಯಣ ಭಕ್ತರಿಗೆ ತಿಳಿಯಿತು ಅನಂತರ ಶ್ರೀನಣ್ಣನವರ ಕಾಶಿ ಯಾತ್ರೆ ಎಲ್ಲರಿಗೂ ಅರ್ಥವಾಯಿತು ಬಹುಮಾನ ಕಾಶಿಯಿಂದ ಬರುವಾಗ ಶ್ರೀನಣ್ಣನವರು ನನಗಾಗಿ ಕೆಲವು ಪುಸ್ತಕಗಳನ್ನು ತಂದುಕೊಟ್ಟರು ಅವುಗಳಲ್ಲಿ ಒಂದು ದೇವನಾಗರಿಯಲ್ಲಿ ಅಚ್ಚಾಗಿದ್ದ ಸ್ತೋತ್ರ ಪುಸ್ತಕ ನನಗೆ ಆ ವೇಳೆಗೆ ಬಾಲಬೋಧಾಕ್ಷರ ಪರಿಚಯವಾಗಿತ್ತು ನಾನು ಆ ಪುಸ್ತಕದಲ್ಲಿಯ ಗಂಗಾತರಂಗ ಕಮನೀಯ ಜಟಾಕಲಾಪಂ ಶ್ಲೋಕವನ್ನು ಅಭ್ಯಾಸ ಮಾಡುತ್ತಿದ್ದಾಗ ನನ್ನ ತಾತನಿಗೆ ಬಹಳ ಹಿಗ್ಗು ಅವರು ಕೊಟ್ಟ ಇನ್ನೊಂದು ಪುಸ್ತಕ ಜಗನ್ನಾಥ ಪಂಡಿತನ ಗಂಗಾ ಲಹರಿ ಇದು ನನಗೆ ಕಷ್ಟವಾಗಿತ್ತು ನಾನು ಓದಲು ಪ್ರಯತ್ನ ಪಟ್ಟೆ ಶ್ರೀನಣ್ಣನವರು ಒಂದೆರಡು ಪಂಕ್ತಿ ಹೇಳಿಕೊಟ್ಟು ಇದನ್ನು ಒಂದೆರಡು ವರ್ಷ ಬಿಟ್ಟು ಆಮೇಲೆ ಓದೇವೆ ಓದುವೆಯಂತೆ ಎಂದರು ಅವರು ಕೊಟ್ಟ ಮತ್ತೊಂದು ಪುಸ್ತಕ ಭಗವದ್ಗೀತೆ ಕನ್ನಡ ಕೈ ಬರಹದ್ದು ಅಂಗೈಯಷ್ಟೇ ಅಗಲವಿದ್ದ ಹಳೆಯ ಕಾಲದ ಒರಟು ನಯ ಅದು ಪುಟ್ಟದಾದದ್ದರಿಂದಲೂ ಅದರ ಅಕ್ಷರ ಕಣ್ಣಿಗೆ ತುಂಬ ಅಂದವಾಗಿದ್ದರಿಂದಲೂ ನನಗೆ ಅದು ಪ್ರಿಯವಾಗಿತ್ತು ನಾನು ಅದನ್ನು ಬೇರೆಯವರಿಂದ ಮುಚ್ಚಿ ಮುಟ್ಟಿಸುತ್ತಿರಲಿಲ್ಲ ರಾಮಣ್ಣನವರು ತಮ್ಮನನ್ನು ಕೇಳಿದರು ಏನು ಅದು ಶಿನ ಮಗುವಿಗೆ ಕೊಟ್ಟಿರುವುದು ಭಗವದ್ಗೀತೆ ಅದು ನಿನಗೆ ಬೇಡವಾದದ್ದು ನಿನಗೆ ಅದು ಮೀರಿದ್ದರೆ ಮಗುವಿಗೆ ಅದರಿಂದ ಏನು ಪ್ರಯೋಜನ ರಾಮಣ್ಣನವರು ಈ ವಯಸ್ಸಿನಲ್ಲಿ ಭಗವದ್ಗೀತೆಯಾದರೆ ಅದು ಬೇಕಾಗುವ ವಯಸ್ಸಿಗೆ ಬೇಡದೆ ಹೋಗುತ್ತದೆ ಎಂದು ಹೇಳಿ ಆ ಸಣ್ಣ ಪುಸ್ತಕವನ್ನು ತೆಗೆದಿರಿಸಿದರು ಆಮೇಲೆ ನಾನು ಅದನ್ನು ಪುನಃ ಅವರಿಂದ ಇರಿಸಿಕೊಂಡು ಇಟ್ಟುಕೊಂಡಿದ್ದೆ ಶ್ರೀನಣ್ಣನವರು ಕಾಶಿಯಿಂದ ತಂದ ವಸ್ತುಗಳಲ್ಲಿ ಹೇಳಬೇಕಾದ ಇನ್ನೊಂದು ದೊಡ್ಡ ವಿಷ್ಣುಪಾದ ಅದು ತಾಮ್ರದ್ದು ನಮ್ಮಲ್ಲಿ ಶ್ರಾದ್ದದ ದಿವಸ ಆ ವಿಷ್ಣುಪಾದದ ಮೇಲೆ ಪಿಂಡಗಳನ್ನಿರಿಸಿ ಪೂಜಿಸುವುದು ಪದ್ಧತಿ ಅದೇ ಗಯೆಯ ವಿಷ್ಣುಪಾದ ವಾತ್ಸಲ್ಯ ಶೀನಣ್ಣನವರಿಗೆ ನನ್ನಲಿ ತುಂಬಾ ವಾತ್ಸಲ್ಯ ಅವರು ಊರೂರು ಸುತ್ತಿದ್ದವರು ಆದರೂ ವಿಜಯದಶಮಿಯ ವೇಳೆಗೆ ಊರಿಗೆ ಬರುವರು ನಮ್ಮ ಊರಿನಲ್ಲಿ ಜಂಬೂ ಸವಾರಿಯ ಸಂಭ್ರಮ ವಿಶೇಷ ಊರಿನ ಹತ್ತು ದೇವಸ್ಥಾನಗಳಿಂದಲೂ ಮೆರವಣಿಗೆ ಹೊರಟು ಊರಿನ ಈಶಾನ್ಯ ದಿಕ್ಕಿನ ಎಳ್ಳು ಎಂಬ ಪ್ರದೇಶಕ್ಕೆ ಬರುವುದು ಎಳ್ಳು ಎಂಬುದು ವಿಶಾಲವಾದ ಬಂಡೆಗಳಿದ್ದ ಜಾಗ ಎಳ್ಳಿನ ಬೆಳೆ ಆ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಒಂದಾನೊಂದು ಕಾಲದಲ್ಲಿ ಹುಳಸಾಗಿರುತ್ತಿತ್ತು ಬೆಳೆಯಾದುದನ್ನು ಆ ಬಂಡೆಗಳ ಮೇಲೆ ಉಜ್ಜಿ ಚೊಕಟ ಮಾಡುತ್ತಿದ್ದರು ಮಿಕ್ಕ ಕಾಲದಲ್ಲಿ ಅದೆಲ್ಲ ದೊಡ್ಡ ಬಯಲು ಅಲ್ಲಿ ವಿಜಯದಶಮಿ ದಿನ ಸಂಜೆ ದೇವರುಗಳೆಲ್ಲ ಬಂದು ಸೇರಿದ ಮೇಲೆ ಶಮಿ ಪೂಜೆ ನಡೆಯುವುದು ಅನಂತರ ಊರಿನ ಅಮೆಲ್ದಾರರು ಬಾಳೆ ಕತ್ತಿಯಿಂದ ಕಡಿಯುವರು ಇದು ರಾಮಜುನರು ಮಾಡಿದ ದುಷ್ಟ ಸಂಹಾರ ಕಾರ್ಯದ ಪ್ರತೀಕ ಇದಾದ ಮೇಲೆ ಅಮಲ್ದಾರರು ತಾಲೂಕು ಕಚೇರಿ ಟ್ರೆಜರಿ ಖಜಾನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವರು ಇದಕ್ಕೆಲ್ಲ ಆಗಿನ ಸರಕಾರದಲ್ಲಿ ಗೊತ್ತಾದ ಕಟ್ಟಳೆ ಇತ್ತು ಈ ಪೂಜಾ ಸಂಭ್ರಮಗಳಿಗೆ ಜನ ತಂಡೋಪತಂಡವಾಗಿ ಬರುವರು ಇದೇ ಜಂಬೂ ಸವಾರಿ ಈ ಉತ್ಸವಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವ ಕರ್ತವ್ಯವನ್ನು ಶ್ರೀನಣ್ಣನವರು ಇಟ್ಟುಕೊಂಡಿದ್ದರು ಅದಕ್ಕಾಗಿ ಒಂದು ಕುದುರೆ ಆ ಕುದುರೆಯ ಬೆನ್ನು ಮೇಲೆ ಸುಖಸಾದ ರೇಷ್ಮೆಯ ಬಟ್ಟೆ ಜರತಾರಿ ಬಟ್ಟೆ ಶಾಲು ಹೊದಿಸುತ್ತಿದ್ದರು ಕುದುರೆಗೆ ಅರಿಶಿನ ಕುಂಕುಮ ಪುಷ್ಪಹಾರಗಳ ಅಲಂಕಾರ ಈ ಸಿಂಗರಿಸಿದ ಕುದುರೆಯ ಮೇಲೆ ಶ್ರೀನಣ್ಣನವರು ನನ್ನನ್ನು ಕೂಡಿಸಿ ತಾವು ಲಗಾಮು ಹಿಡಿದು ಒಂದು ಕೈಯಿಂದ ನನ್ನನ್ನು ಹಿಡಿದುಕೊಂಡು ಉತ್ಸವಕ್ಕೆ ಬರುವರು ರಾಮಣ್ಣನವರಿಗೆ ಗೋವಿನ ವಿಷಯದಲ್ಲಿ ಹೇಗೋ ಶ್ರೀನಣ್ಣನವರಿಗೆ ಕುದುರೆಯ ವಿಷಯದಲ್ಲಿ ಹಾಗೆ ಆಧರಣೆ ಅವರು ಚೆನ್ನಾಗಿ ಸವಾರಿ ಮಾಡುತ್ತಿದ್ದರಂತೆ ಅವರ ದಾರಿಗಳೆಲ್ಲ ಹಾಗೆ ಜರ್ಬು ಜರ್ಬುದಾರಿಯವು ವಿಧಿ ಅವರ ಪಾಲಿಗೆ ವಿಕಟವಾಗಿತ್ತು ಪಚ್ಚಿಯಪ್ಪ ಮದಲಿಯಾರರ ಗುಮಾಸ್ತಗಿರಿ ಬಿಟ್ಟ ಬಳಿಕ ಯಾವ ಉದ್ಯೋಗವನ್ನು ನಿಯತವಾಗಿಟ್ಟುಕೊಂಡಿರಲಿಲ್ಲ ಅವರ ಖರ್ಚಿಗೆ ಪಿತ್ರಾರ್ಜಿತವಾದ ಆಸ್ತಿಯಿಂದ ಬಂದ ಆದಾಯ ಅದರ ಜೊತೆಗೆ ದೊಡ್ಡಣ್ಣಂದಿರು ಕೊಡುತ್ತಿದ್ದ ಸಹಾಯ ಇಷ್ಟನ್ನು ಅವರು ಕೈಯಲ್ಲಿರಿಸಿಕೊಂಡು ವರ್ಷಕ್ಕೆ ಆರು ತಿಂಗಳ ಕಾಲ ಊರೂರು ಸುತ್ತಿದ್ದರು ಅವರ ಹಿರಿಯ ಮಗಳು ಅಮ್ಮಣ್ಣಮ್ಮ ಆಕೆ ಯಜಮಾನರು ನಡವತ್ತಿ ವೆಂಕಟರಮಣಯ್ಯ ಈತ ಕೋಲಾರಕ್ಕೂ ಮುಳುಬಾಗಿಲಿಗೂ ನಡುವೆ ವಡಗುರು ಎಂಬ ಹಳ್ಳಿಯಲ್ಲಿ ಸ್ಕೂಲು ಮಾಸ್ಟರು ಒಡಗುರು ಹಳ್ಳಿಯು ಸಂಪದ್ವಿಚಾರದಿಂದ ಇಕನಾಮಿಕ್ಸ್ ಆಗ ಬಹು ಮುಖ್ಯವಾಗಿತ್ತು ಅಲ್ಲಿ ಮಗೆಗಳಲ್ಲಿ ಚಕ್ಕು ಬಟ್ಟೆ ನೇಯ್ಯುತ್ತಿದ್ದರು ಒಡಗೂರು ಚಕ್ಕು ಎಂದೇ ಹೆಸರು ಅದು ಬನಿಯನ್ ಚಟುವಳಿಗೂ ಕೋಟುಗಳಿಗೂ ಒದಗುತ್ತಿತ್ತು ಬಹು ಮೇಲ್ದರ್ಜೆಯ ಚಕ್ಕಿಗೆ ಬೆಲೆ ಗಜಕ್ಕೆ ಎರಡೂವರ ಹಣೆ ನಾನು ಆ ಬಟ್ಟೆಯನ್ನು ಧರಿಸುತ್ತಿದ್ದೆ ವಕ್ರದೃಷ್ಟಿ ನನ್ನ ಚಿಕ್ಕ ತಾತ ಶ್ರೀನಳ್ಳ ನವರದು ಬಿರುಸುಬಾಯಿ ಎಂದು ಹೇಳಿದೆ ಅವರ ದೃಷ್ಟಿಯು ವಕ್ರದ್ದೆ ಒಂದೊಂದು ಸಾರಿ ಅವರಿಗೆ ಮಹಾನುಭಾವಿತಿ ನನ್ನ ಮಾತಾಮಹಿ ಸಾಕಮನವರ ವಿಷಯದಲ್ಲಿ ಅಸಮಾಧಾನದ ಮಾತು ಬರುತ್ತಿತ್ತು ಆಕೆ ಮನೆಯಲ್ಲಿರುವುದರಿಂದ ಒಂದು ಆಚಾರ ಒಂದು ನಿಯಮ ಒಂದು ಕಟ್ಟುನಿಟ್ಟು ಬಂದಿತ್ತು ನಮ್ಮ ಶ್ರೀನಣ್ಣನವರಿಗೆ ಕಟ್ಟುನಿಟ್ಟು ಎಂದರೆ ಆಗದು ಇವಳು ಯಾರು ಈ ಮನೆಗೆ ಎಂಬಂತೆ ಅವರ ಭಾವನೆ ಈ ಭಾವನೆ ಬಂದಾಗ ಅಪಶಬ್ದಗಳು ಬಂದು ಬಿಡುತ್ತಿದ್ದವು ಹೀಗೆ ಒಂದು ಸಾರಿ ಆದಾಗ ಸಾಕಮ್ಮನವರು ತುಂಬ ನೊಂದುಕೊಂಡು ತಾವೂ ಮಗನು ಬೇರೆ ಹೋಗಬೇಕೆಂದು ಆಲೋಚಿಸಿ ಕೊಂಚ ದೂರದಲ್ಲಿ ಒಂದು ಮನೆಯ ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡರು ಬಾಡಿಗೆ ನಾಲ್ಕಾಣೆಯೋ ಎಂಟಾಣೆಯೋ ಅಲ್ಲಿಗೆ ನನ್ನನ್ನು ಮಧ್ಯಾಹ್ನ ಊಟಕ್ಕೆ ಕರೆದುಕೊಂಡು ಹೋಗಿದ್ದರು ಆ ಹೊತ್ತಿನಲ್ಲಿ ನಡೆದ ಮಾತುಕತೆಗಳನ್ನು ನಡೆದುಕೊಂಡರೆ ಈಗಲೂ ಅದು ಮನಸ್ಸನ್ನು ಒತ್ತುತ್ತದೆ ಆಕೆಯೂ ನನ್ನ ಸೋದರ ಮಾವನು ಒಂದು ಕ್ಷಣವೂ ನನ್ನನ್ನಗಲಿ ಇರಲಾರರು ನನ್ನ ಚಿಕ್ಕ ತಾತ ರಾಮಣ್ಣನವರು ಹಾಗೆಯೇ ಆ ಸಂಜೆ ನನ್ನ ಅಜ್ಜಿ ನನ್ನ ನೆತ್ತಿಕೊಂಡು ಮನೆಗೆ ಬಂದಾಗ ಶ್ರೀಣ್ಣನವರು ಮನೆಯಲ್ಲಿರಲಿಲ್ಲ ರಾಮಣ್ಣನವರು ನನ್ನನ್ನು ನೋಡಿದೊಡನೆಯೇ ಗದ್ಗದ ಸ್ವರದಿಂದ ಬಂದೆಯಾ ಎಂದು ಎತ್ತಿಕೊಂಡರು ಆಮೇಲೆ ಸಾಕಮ್ಮನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಏನಮ್ಮ ನೀವು ಇಲ್ಲದ ಮನೆಯಲ್ಲಿ ಮಗು ಇಲ್ಲದ ಮನೆಯಲ್ಲಿ ನಾನು ಹೇಗೆ ಸಹಿಸಿಕೊಂಡಿರಲಿ ಶೀಣ್ಣದು ಕೆಟ್ಟ ಬಾಯಿ ನಿಮಗೆ ತಿಳಿದೇ ಇದೆ ಅವನ ಬಾಯನ್ನು ನೀವು ದೊಡ್ಡದಾಗಿ ಎಣಿಸಬಾರದೆಂದು ನಾನು ಬೇಡಿಕೊಳ್ಳುತ್ತೇನೆ ಈ ಮನೆ ನಿಮ್ಮದು ನೀವು ನಮ್ಮನ್ನು ಎಂದಿಗೂ ಕೈಬಿಡದೆ ಕಾಪಾಡಿಕೊಂಡಿದ್ದರೆ ನಾವು ಬದುಕಿಯವು ಎಂದು ಅಂಗಲಾಚಿದರು ಮರನೆಯ ದಿನದಿಂದ ಎಲ್ಲ ಹಿಂದಿನಂತೆ ನೆಮ್ಮದಿಯಾಯಿತು ಹಕಿಂ ಸಾಹೇಬರು ಶ್ರೀನಣ್ಣನವರಿಗೆ ದೈವಶ್ರದ್ಧೆ ಆಚಾರ ಶ್ರದ್ಧೆಗಳು ಅತಿಶಯವಾಗಿದ್ದವು ಅಷ್ಟಿದ್ದರೂ ಅವರಲ್ಲಿ ಪಾ ಕೆಡೆಯಿರಲಿಲ್ಲ ಅನ್ಯ ಮತಗಳನ್ನು ಅವರು ದ್ವೇಷಿಸಿದವರಲ್ಲ ಅವರ ಸ್ನೇಹಿತರಲ್ಲಿ ಬಹು ಬಹುಮುಖ್ಯರು ಒಬ್ಬ ಮಹಮ್ಮದಿಯರು ಅವರನ್ನು ಬಂಡೆ ಹಕ್ಕಿಂ ಸಾಹೇಬರು ಎಂದು ಕರೆಯುತ್ತಿದ್ದರು ಹಕ್ಕಿಂ ಸಾಹೇಬರು ಶೀಣಣ್ಣದವರಿಗಿಂತ ಮುದುಕರು ಅವರು ಹಾಜ್ ಮಕ್ಕ ಯಾತ್ರೆ ಮಾಡಿದ್ದವರು ವೃತ್ತಿಯಲ್ಲಿ ವೈದ್ಯರು ಹತ್ತಾರು ಜನ ಅವರಲ್ಲಿಗೆ ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದರು ಅವರ ವಾಸಗೃಹ ದರ್ಗಾಕ್ಕೆ ಸಮೀಪವಾಗಿತ್ತು ಒಂದು ಬಂಡೆಯ ಮೇಲೆ ಆ ಕಾರಣದಿಂದಲೇ ಅವರಿಗೆ ಬಂಡೆ ಹಕ್ಕಿಂ ಎಂಬ ಹೆಸರು ಸಾಹೇಬರು ಪ್ರತಿದಿನವೂ ಮಧ್ಯಾಹ್ನ ಸುಮಾರು ಮೂರು ಗಂಟೆಯ ವೇಳೆಗೆ ನಮ್ಮ ಮನೆಗೆ ಬರುವರು ಅಲ್ಲಿಯ ಹೊರಕೋಣೆಯಲ್ಲಿ ಅವರು ಶ್ರೀನಣ್ಣನವರು ಎದುರೆದುರಾಗಿ ಕೂಡುವರು ಅವರಿಬ್ಬರ ನಡುವೆ ಒಂದು ಸಣ್ಣ ಕೈ ಅದರ ಮೇಲೆ ಚದುರಂಗದ ಮನೆ ಮತ್ತು ಆಟದ ಕಾಯಿಗಳು ಹೀಗೆ ಮೂರರಿಂದ ಆರು ಗಂಟೆಯವರೆಗೂ ಕಣ್ಣಿಗೆ ಕತ್ತಲೆಯಾಗುವವರೆಗೂ ಇಬ್ಬರು ಚದುರಂಗವಾಡುವರು ವಾಡುವರು ನಡುವೆ ಮಾತುಕತೆ ತತ್ವದ ಜಿಜ್ಞಾಸೆ ನೀತಿ ಜಿಜ್ಞಾಸೆ ಒಂದು ದಿನದ ವಿಷಯ ನನಗೆ ಕೊಂಚ ಜ್ಞಾಪಕವಿದೆ ಪಾನೀ ತೇರಂಗ್ ತುಂ ಜಿಸ್ಮೆ ಮಿಲೆ ಹೋ ಬೈಸಾ ಇದು ವಾಕ್ಯಾರ್ಥದ ವಸ್ತು ಇದಕ್ಕೆ ಎರಡರ್ಥ ತೇರ ಎಂದರೆ ನಿನ್ನ ಹದಿಮೂರು ಎಂದು ಇನ್ನೊಂದರ್ಥ ತರ್ಕದ ಫಲಿತಾರ್ಥವೇನೆಂದರೆ ಎಲೆ ನೀರೆ ನಿನ್ನ ಬಣ್ಣ ನೀನು ಯಾವುದರಲ್ಲಿ ಸೇರಿರುತ್ತೀಯೋ ಅದರಂತೆ ನೀನು ಬಣ್ಣವಿಲ್ಲದ ವಸ್ತು ಇಂಥ ಬಣ್ಣವಿಲ್ಲದ ವಸ್ತುವಿನಲ್ಲಿ ನೀನು ನನಗೆ ಆವಾದವನ್ನು ವಾದವನ್ನು ಕೇಳಿ ಮನಸ್ಸಿನಲ್ಲಿ ಅದ್ಭುತ ಅನುಭವ ಎಂಥ ದೊಡ್ಡವರು ಎಂಥ ಪಾಂಡಿತ್ಯ ಎಂದು ಬಂಡೆ ಹಕೀಮರು ವಿರಕ್ತರು ತತ್ವನಿಷ್ಠರು ದಯಾಳು ಮತ್ತು ನಿರ್ಮಲರು ಅವರ ಜ್ಞಾಪಕಕ್ಕೆ ಸಾವಿರ ಸಂಗೀತ ರಸಿಕತೆ ಶೀಣನವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ತುಂಬ ಅಭಿರುಚಿ ಒಂದು ಪ್ರಸಂಗ ಜ್ಞಾಪಕಕ್ಕೆ ನನ್ನ ಮದುವೆಯ ಐದು ದಿವಸದ ಉತ್ಸವದಲ್ಲಿ ಒಂದು ದಿವಸ ಸಂಗೀತ ಕಚೇರಿ ವಿಜಯನಗರ ವೆಂಕಟರಮಣ ದಾಸರೆಂಬ ಆಂಧ್ರ ವೈಣಿಕರಿಂದ ನಡೆಯಿತು ಅವರು ಪ್ರಸಿದ್ಧರಾಗಿದ್ದವರು ಆಗ ಶೀಣಣ್ಣನವರು ನನಗೆ ಹತ್ತಿರವಾಗಿ ಕುಳಿತಿದ್ದರು ಆ ವೈಣಿಕರು ನಾಲ್ಕೈದು ಕೃತಿಗಳನ್ನು ನುಡಿಸಿದ್ದಾದ ಮೇಲೆ ಸಭಿಕರ ಕಡೆ ನೋಡಿ ಏನಾದರೂ ಬೇಕೆಂದು ತಮ್ಮಲ್ಲಿ ಯಾರಾದರೂ ಅಪ್ಪಣೆ ಮಾಡುವುದಾದರೆ ನನಗೆ ತಿಳಿದ ಸಂತೋಷದಿಂದ ನುಡಿಸಿಯೇನು ಎಂದರು ಸಭಿಕರು ಆನಂದಪರವಶರಾಗಿದ್ದರು ನಮ್ಮ ಶ್ರೀನಣ್ಣನವರು ಗೋವಿಂದ ಸ್ವಾಮಿ ವರ್ಣಗಳ ವಾಡಿಕೆಯುಂಟೆ ಎಂದು ಕೇಳಿದರು ವೈಣಿಕರು ಆ ಐದು ವರ್ಣಗಳಲ್ಲಿ ಯಾವುದು ಬೇಕು ಎಂದರು ಶ್ರೀಣಣ್ಣನವರು ಶಂಕರಾಭರಣವಾದರೆ ಸಂತೋಷ ಎಂದರು ವೆಂಕಟರಮಣದಾಸರು ಶಂಕರಣ ಶಂಕರಾಭರಣ ವರ್ಣವನ್ನು ಭಾಜಿಸಿದರು ಮುಕ್ತಾಯಕ್ಕೆ ಬರುತ್ತಿದ್ದಂತೆ ಶ್ರೀಣ್ಣನವರು ಆ ಮಂಟಪದಲ್ಲಿದ್ದ ಒಬ್ಬ ಯುವಕನಿಗೆ ಹೇಳಿ ಒಂದು ಹೂವಿನ ಹಾರವನ್ನು ತರಿಸಿಕೊಂಡು ವರ್ಣ ಮುಗಿದ ಕೂಡಲೇ ಅದನ್ನು ವೈನಿಕರ ಕೊರಳಿಕೆ ಸಮರ್ಪಿಸಿ ಕೈ ಮುಗಿದು ಪರಮಾನಂದವಾಯಿತು ಎಂದರು ಸಭಿಕರು ಅನುಮೋದಿಸಿದರು ಶ್ರೀನಣ್ಣನವರ ಗೌರಮ್ಮ ಎಂಬ ಮಗಳನ್ನು ಆನೇಕಲ್ ಸಮೀಪದ ಒಂದು ಮನೆಗೆ ಕೊಟ್ಟಿತ್ತು ಬೆಂಗಳೂರು ಸಮೀಪದ ದೊಮ್ಮಸಂದ್ರ ಶ್ರೀನಣ್ಣನವರ ಅತ್ತೆ ಮನೆ ಯಲಹಂಕ ಹಿರಿಯ ಮನೆ ಹೀಗೆ ಬಂಧು ಸಂಬಂಧಗಳು ಬೇರೆ ಬೇರೆ ಊರುಗಳಲ್ಲಿದ್ದವು ಈ ಊರುಗಳನ್ನು ಸುತ್ತಾಡಿಕೊಂಡು ಬಂಧು ಬಳಗದ ನಡುವೆ ಶ್ರೀಣ್ಣನವರು ಕಾಲ ಕಳೆಯುತ್ತಿದ್ದರು ಈ ಸಂಚಾರಗಳಿಗೆಲ್ಲ ವಾಹನ ಕುದುರೆ ಶಾಮಣ್ಣ ಶ್ರೀನಣ್ಣನವರಿಗೆ ಒಬ್ಬ ಮಗ ಇದ್ದ ಶಾಮಣ್ಣ ಅಥವಾ ಶ್ಯಾಮರಾವ್ ಎಂದು ಈತ ಪಾಲ್ಯದಲ್ಲಿ ಮುಳುಬಾಗಿಲಿನಲ್ಲಿಯೂ ಅನಂತರ ಕೋಲಾರದಲ್ಲಿ ದೊಡ್ಡ ತಂದೆಯ ಬಳಿಯೂ ಇದ್ದ ಆತ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದಿರಬೇಕು ಆಗ ಆತನಿಗೆ ಬಂದ ಬಹುಮಾನ ಪ್ರೈಸ್ ಬುಕ್ ಶಬ್ದಮಣಿದರ್ಪಣ ಜೇ ಗ್ಯಾರೆಟ್ ರವರು ಸಂಪಾದಿಸಿದ್ದದ್ದು ಆತ ವಿದ್ಯೆಗೆ ಮನಸ್ಸು ಕೊಟ್ಟಿದ್ದರೆ ವಿದ್ವಾಂಸನಾಗುತ್ತಿದ್ದನೆಂದು ನನಗೆ ಅನ್ನಿಸುತ್ತದೆ ಆತನಿಗೆ ಪದ್ಯಕಾವ್ಯದಲ್ಲಿ ತುಂಬ ಆಸಕ್ತಿ ಮಾತುಕತೆಯಲ್ಲಿ ಲವಲವಿಕೆ ಆತ ಸ್ಕೂಲಿನಲ್ಲಿದ್ದಾಗ ಸರಕಾರದವರು ರೈಲ್ವೆ ಸರ್ವೀಸಿಗಾಗಿ ಯುವಕ ಜನರನ್ನು ತಯಾರು ಮಾಡಿ ಿಕೊಳ್ಳುವ ಒಂದು ಯೋಜನೆಯನ್ನು ಹೂಡಿಸಿ ಹೊರಡಿಸಿದರು ಆಗ ಮೈಸೂರಿನಲ್ಲಿ ರೈಲ್ವೆಯ ಪ್ರಾರಂಭದ ಕಾಲ ಸುಮಾರು ಸಾವಿರದ ಎಂಟುನೂರ ಎಂಬತ್ತು ಎಂಬತ್ತೆರಡು ಇರಬಹುದು ಸ್ಟೇಷನ್ ಮಾಸ್ಟರ್ ಮೊದಲಾದ ಕೆಲಸಗಳಿಗಾಗಿ ಒಂದು ಟೆಲಿಗ್ರಾಫ್ ಸ್ಕೂಲ್ ಏರ್ಪಟ್ಟಿತ್ತು ಅದಕ್ಕೆ ಸೇರಬೇಕೆನ್ನುವರು ಹುಟ್ಟು ಮೈಸೂರಿಗರಾಗಿ ಹೈಸ್ಕೂಲು ಮಟ್ಟದ ವಿದ್ಯಾರ್ಥಿಗಳಾಗಿರಬೇಕು ಈ ಯೋಜನೆಯ ಮೇರೆಗೆ ಶ್ಯಾಮಣ್ಣನವರು ಉಮೇದುವಾರರಾಗಿ ಸೇರಿದರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಬಳಿಕ ಅವರಿಗೆ ಸ್ಟೇಷನ್ ಮಾಸ್ಟರ್ ಹುದ್ದೆ ದೊರೆಯಿತು ನಿಟ್ಟೂರು ಗುಬ್ಬಿ ಮೊದಲಾದ ಕಡೆಗಳಲ್ಲಿಯೂ ತೆಲುಗು ಸೀಮೆಯಲ್ಲಿ ಕರ್ನೂಲು ನಂದ್ಯಾಲ ಕಂಬಂ ಮೊದಲಾದ ಕಡೆಗಳಲ್ಲಿಯೂ ಉದ್ಯೋಗ ಮಾಡಿದರು ಅವರ ವಿಷಯವಾಗಿ ನನ್ನ ತಾತಂದರಿಗೆ ಎರಡು ಕೊರತೆ ಆತ ದೂರದೇಶದಲ್ಲಿದ್ದಾನೆಂದು ಆತನಿಗೆ ಮಕ್ಕಳಾಗಲಿಲ್ಲವೆಂಬುದು ಶೇಷಣ್ಣನವರಿಗೆ ತಮ್ಮನ ಮಗನ ವಿಷಯದಲ್ಲಿ ಅತಿಶಯವಾದ ಅಭಿಮಾನವೆಂದು ಹಿಂದೆ ಹೇಳಿದ್ದೇನೆ ಶಾವಣ್ಣನಿಗೆ ಕಂಬಂ ಕರ್ನೂಲು ಮೊದಲಾದ ಸ್ಥಳಗಳಿಗೆ ವರ್ ವರ್ಗವಾದದ್ದನ್ನು ಕೇಳಿ ಅವರಿಗೆ ಅಳುವೆ ಬಂದಂತೆ ಅವರು ಆ ಕಾಲದಲ್ಲಿ ಕೋಲಾರದ ಡೆಪ್ಯುಟಿ ಕಮಿಷನರ್ ಆಗಿದ್ದ ತಮ್ಮ ದುಃಖವನ್ನು ತೋಡಿಕೊಂಡರು ಅಯ್ಯಂಗಾರ್ಯರು ಪ್ರಸನ್ನರಾಗಿ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ವಂದು ಚಾಕರಿ ಸ್ಥಳ ಬಿಡುವಾದಾಗ ಅದಕ್ಕೆ ಶಾಮಣ್ಣನವರನ್ನು ನಿಯಮಿಸುವುದಾಗಿ ಭರವಸೆ ಕೊಟ್ಟರಂತೆ ಹಾಗೆ ಶಾಮಣ್ಣನವರಿಗೆ ಬಹುಶಃ ಸಾವಿರದ ಒಂಬೈನೂರು ಸಾವಿರದ ಸುಮಾರಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎಂಬ ಗ್ರಾಮದಲ್ಲಿ ಆ ಹೋಬಳಿಯ ಹುದ್ದೆ ನೇಮಕವಾಯಿತು ಈ ವಿಷಯವಾಗಿ ಮನೆಯಲ್ಲಿ ಕೊಂಚ ಮುಜುಗರವಾದದ್ದು ಉಂಟು ಕಾರಣವೇನೆಂದರೆ ಅಪ್ಪನವರು ತಮ್ಮ ಮಗನ ಚಾಕರಿಗಾಗಿ ಯಾವ ತರದುದನ್ನು ಮಾಡದವರು ತಮ್ಮನ ಮಗನ ಚಾಕರಿಗಾಗಿ ತರದುದು ಮಾಡಿದರೆಂದು ಅದನ್ನಲ್ಲಿಗೆ ಬಿಡೋಣ ಶ್ಯಾಮಣ್ಣನವರು ಎಲ್ದೂರಿನಲ್ಲಿದ್ದಾಗ ಮುಳುಬಾಗಿಲಿನಲ್ಲಿ ಪ್ಲೇಗು ಹರಡಿ ಆ ಕಾರಣದಿಂದ ನನ್ನ ಮನೆಗಾದ ಆಪತ್ತನ್ನು ಕುರಿತು ಹಿಂದೆ ಹೇಳಿದ್ದೇನೆ ಆ ಕಷ್ಟ ನನ್ನ ತಂದೆ ತಾಯಿಗಳು ಮಕ್ಕಳೊಡನೆ ಎಲ್ದೂರಿಗೆ ಬಂದು ಅಲ್ಲಿ ವೆಂಕಟೇಶ ಶಾಸಿಗಳೆಂಬ ಶ್ರೋತ್ರಿಯ ಮಹನೀಯರ ಮನೆಯ ಒಂದು ಭಾಗದಲ್ಲಿ ವಾಸವಾಗಿದ್ದರು ಈ ಅನುಕೂಲವನ್ನು ಇತರ ಸಹಾಯವನ್ನು ಶಾಮಣ್ಣನವರು ಏರ್ಪಾ ಏರ್ಪಡಿಸಿಕೊಟ್ಟರು ಶಾಮಣ್ಣನವರ ಕುಟುಂಬ ನಾನು ಆಗ ಎಲ್ದೂರು ಸೇರಿದ್ದೆ ಆ ಕಾಲದಲ್ಲಿ ಶಾಮಣ್ಣನವರ ಧರ್ಮಪತ್ನಿ ವೆಂಕಮ್ಮನವರು ಬಹುದಿನಗಳಿಂದ ಕಾಯಿಲೆಯಿಂದ ನರಳುತ್ತಿದ್ದವರು ಮೃತರಾದರು ವೆಂಕಮ್ಮನವರು ಮೈಸೂರಿನಲ್ಲಿ ಲಾಯರ್ ಆಗಿದ್ದ ವೆಂಕಟ ಸುಬ್ಬಯ್ಯ ಎಂಬ ಮಗಳು ಗುಣವತಿಯಾದ ಸಾಧ್ವಿ ಮಕ್ಕಳಾಗಿರಲಿಲ್ಲ ಆಕೆ ಸಾಯುವ ವೇಳೆಗೆ ಶಾಮಣ್ಣನವರಿಗೆ ವಯಸ್ಸು ಸುಮಾರು ಐವತ್ತು ಶ್ರೀಣ್ಣನವರಿಗೆ ಒಬ್ಬ ಹೊಸ ಸೊಸೆಯನ್ನು ಮನೆಗೆ ತಂದುಕೊಳ್ಳಬೇಕೆಂಬ ಅಭಿಲಾಷೆ ಈ ವಿಷಯದಲ್ಲಿ ತಂದೆಗೂ ಮಗನಿಗೂ ಕೊಂಚ ತಕರಾರು ಆದರೆ ತಂದೆ ಹಠಮಾರಿ ಆತ ಊರೂರು ಸುತ್ತಿ ಒಂದು ಕಡೆ ಕನ್ಯೆಯನ್ನು ಕಂಡುಕೊಂಡ ಆ ಕನ್ಯೆಯ ತಂದೆಯಾದರೋ ಒಂದು ಷರತ್ತನ್ನು ಹಾಕಿದ ತನಗೆ ಆಗ ಇದ್ದವರು ಇಬ್ಬರು ಹೆಣ್ಣುಮಕ್ಕಳು ಆ ಇಬ್ಬರಲ್ಲಿ ದೊಡ್ಡಾಕೆ ಹೆಳವಿ ಹುಟ್ಟಿನಿಂದ ಕಾಲಿಲ್ಲದವಳು ಎರಡನೆಯಾಕೆ ಅಂಗವೈಕಲ್ಯವೇನೂ ಇರಲಿಲ್ಲ ಆ ಕುಂಟ ಹುಡುಗಿಗೆ ಯಾರು ತಾಳಿ ಕಟ್ಟಲೊಪ್ಪಿಕೊಳ್ಳುತ್ತಾನೋ ಅವನಿಗೆ ಇನ್ನೊಬ್ಬಳನ್ನು ಕನ್ಯಾದಾನವಾಗಿ ಕೊಡುತ್ತೇನೆ ಇಬ್ಬರಿಗೂ ಒಬ್ಬನೇ ಪತಿಯಾಗಬೇಕು ಈ ಷರತ್ತನ್ನು ಶ್ರೀಣ್ಣನವರು ಒಪ್ಪಿಕೊಂಡರು ಅದರಂತೆ ಮದುವೆಯಾಯಿತು ಅಲ್ಲಿಂದ ಒಂದು ವರ್ಷವಾದ ಮೇಲೆ ಹೊಸ ಹೆಂಡಿರು ಶಾಮಣ್ಣನ ಮನೆ ಸೇರುವ ಮುನ್ನ ಸರಿಯಾಗಿದ್ದಾಕೆ ಪ್ಲೇಗಿನಿಂದಲೋ ಏನೋ ತೀರಿಕೊಂಡಳು ಹೆಳವಿ ಹೆಂಡತಿ ಉಳಿದುಕೊಂಡಳು ಇದನ್ನೇ ನಾನು ದುರ್ದೈವವೆಂಬುದು ಅಲ್ಲಿಂದಾಚೆಗೆ ಶ್ರೀಣ್ಣನವರು ತೀರಿಕೊಂಡರು ಶಾಮಣ್ಣನವರು ಪಿಂಚಣ್ ಪಡೆದು ಮುಳುಬಾಗಿಲಿನಲ್ಲಿ ಬೇರೆಯಾಗಿ ಹೇಗೋ ಬಾಳ್ವೆ ನಡೆಸಿದರು ಕುಬೋದ್ಯ ಶಾಮಣ್ಣನವರು ರಸಿಕರು ಅವರಿಗೆ ಹತ್ತಾರು ಪದ್ಯಗಳು ಹಾಡುಗಳು ವಾ ವಿದೇಯವಾಗಿದ್ದವು. ಅವರದು ಅವರದ್ದು ಹಾಸ್ಯ ಪ್ರವೃತ್ತಿ ಎಂಥ ಸಂದರ್ಭದಲ್ಲಿಯೂ ಅವರಿಗೆ ಕುಚೋದ್ಯದ ಅವಕಾಶ ಕಾಣುತ್ತಿತ್ತು ಒಂದು ಸಾರಿ ಯಾರೋ ಒಬ್ಬರು ಹೊಟ್ಟೆ ನರಳುತ್ತಿದ್ದರು ಶಾಮಣ್ಣನವರು ನನ್ನನ್ನು ಕರೆದು ಹೀಗೆಂದರು ಎಲ ಅಪ್ಪಯ್ಯ ನೀನು ಸ್ತೋತ್ರ ಹೇಳುತ್ತಿದ್ದೇಯಲ್ಲ ಅದನ್ನು ಸ್ವಲ್ಪ ಹೇಳು ನಾನು ಯಾವ ಸ್ತೋತ್ರ ನೀನು ಆಗಾಗ ಹೇಳುತ್ತೀಯಲ್ಲೋ ಅದನ್ನೇ ಯಾವುದು ಅದೇ ಡರ್ಬುರ್ ನಾಯಕ ಎಂದು ಹೇಳುತ್ತೀಯಲ್ಲ ಈಗ ನನಗೆ ಅರ್ಥವಾಯಿತು ಆ ಕಾಲದಲ್ಲಿ ಸ್ಕೂಲಿನಲ್ಲಿ ಹೇಳಿಕೊಡುತ್ತಿದ್ದ ಹಾಡುಗಳಲ್ಲಿ ಒಂದು ಹೀಗೆ ಗರಪುರ ನಾಯಕ ಪಾಹಿ ಸ್ಮರಹರ ವರಮಿಹ ದೇಹಿ ಇದು ಬಹುಶಃ ನಂಜನಗೂಡು ಸುಬ್ಬಾಶಾಸ್ತ್ರಿಗಳ ಕೃತಿ ಸಂಗೀತ ಸಾಹಿತ್ಯಗಳೆರಡೂ ಸೊಗಸಾದವು ಇದನ್ನು ನನ್ನ ಚಿಕ್ಕಪ್ಪ ಶಾಮಣ್ಣನವರು ಡರ್ಪುರ್ ನಾಯಕ ಎಂದು ಹಣಕ ಮಾಡಿದರು ಅವರು ಸರಕಾರಿ ಅಧಿಕಾರದಲ್ಲಿ ದಲ್ಲಿ ದಕ್ಷರು ಮತ್ತು ಕಟ್ಟುನಿಟ್ಟಾಗಿದ್ದವರು ಆ ಹೋಬಳಿಯ ಶಾನುಭೋಗರುಗಳೆಲ್ಲ ಅವರಿಗೆ ಮೆಚ್ಚಿನ ಸ್ನೇಹಿತರಾಗಿದ್ದರು ಅವರ ಪೈಕಿ ಲಕ್ಷ್ಮೀ ಸಾಗರ ಎಂಬ ಸ್ಥಳದ ನಂದವರಿಕ ಲಕ್ಷ್ಮೀಪತಯ್ಯ ಎಂಬುವರು ಶಾಮಣ್ಣನವರ ಆಪ್ತಮಿತ್ರರು ಅವರಿಬ್ಬರೂ ಸೇರಿದಾಗ ಗಂಟೆಗಟ್ಟಲೆ ಕುಚೇಷ್ಟೆ ಪದ್ಯಗಳು ಸಾಮತಿಗಳು ಹಾಡುಗಳು ಹಾಸ್ಯ ಇತರರನ್ನು ನಗಿಸಿ ತಾವು ನಗುತ್ತಿದ್ದರು ಶ್ರೀಣಣ್ಣನವರ ಅವಸಾನ ಶ್ರೀಣ್ಣನವರು ಬೆಂಗಳೂರು ಅನೇಕಲ್ ಪ್ರಾಂತ ಅಲೆದಾಡುತ್ತಿದ್ದರೆಂದು ಹೇಳಿದೆ ಅವರ ಅಂತ್ಯಕಾಲದ ಋಣವಿದ್ದದ್ದು ಯಲಹಂಕ ಗ್ರಾಮದ ಮುಂದುಗಡೆಯ ಒಂದು ಅಶ್ವಥ್ ಕಟ್ಟೆಗೆ ಯಲಹಂಕದಲ್ಲಿ ಶ್ರೀನಿವಾಸಯ್ಯ ಎಂಬುವರು ಸ್ಕೂಲು ಮಾಸ್ಟರ್ ಆಗಿದ್ದರಂತೆ ಆತ ಮುಳುಬಾಗಿಲಿನವನಂತೆ ನಮ್ಮ ಮನೆಯವರೆಲ್ಲರಿಗೂ ಶ್ರೀನಿವಾಸಯ್ಯನ ವಿಷಯದಲ್ಲಿ ಪ್ರೀತಿ ಗೌರವಗಳು ಬೆಳೆದಿದ್ದವು ಶ್ರೀಣ್ಣನವರು ಆ ಅಶ್ವತ್ಕಟ್ಟಿಯ ಮೇಲೆ ಮಲಗಿ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬಾತನ ಮೂಲಕ ಶ್ರೀನಿವಾಸಯ್ಯನಿಗೆ ಹೇಳು ಕಳುಹಿಸಿದರಂತೆ ಶ್ರೀನಿವಾಸಯ್ಯ ಹೋಗಿ ನೋಡುವ ವೇಳೆಗೆ ದೇಹ ಖಾಲಿಯಾಗಿತ್ತು ಕಾಶಿರಾಮೇಶ್ವರಗಳ ಯಾತ್ರೆಯಿಂದಲೂ ನಾರಾಯಣ ಸೂಕ್ತ ರುದ್ರಸೂಕ್ತ ಪಾರಾಯಣದಿಂದಲೂ ರುದ್ರಾಕ್ಷಿಹಾರ ರಾಮನಾಮ ಉತ್ತರಿಯಗಳಿಂದಲೂ ಪರಿಶುದ್ಧವಾಗಿದ್ದ ಜೀವದ ಕಳೆಬರ ಅಲ್ಲಿ ಪಂಚಭೂತಗಳ ಪಾಲಾಯಿತು ಶಾಮಣ್ಣನವರ ಬಾಳು ಅದೇ ರೀತಿಯ ಸಂದರ್ಭಗಳಲ್ಲಿ ಮುಕ್ತಾಯಗೊಂಡಿತು ಅವರಿಗೆ ಕಾಯಿಲೆಯಾಗಿ ಬೆಂಗಳೂರಿಗೆ ಬಂದರೂ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದೆವು ಕಾಯಿಲೆ ಮನೆಗೆ ಬಂದು ನಮ್ಮೊಡನೆ ಎರಡು ಮೂರು ವಾರ ಇದ್ದರು ಆದರೂ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ನಾನು ಅವರ ಕಣ್ಣಿನಲ್ಲಿ ಹುಡುಗನಾಗಿದ್ದದ್ದರಿಂದ ಅವರು ನನ್ನಲ್ಲಿ ಅಂತರಂಗವನ್ನು ಹೇಳುತ್ತಿರಲಿಲ್ಲ ಮುಳಬಾಗಿಲಿಗೆ ಹೋಗಿ ಒಂದೆರಡು ಕಾಗದ ಬರೆದರು ತಮಗೆ ಹಿಂಸೆ ತಾವು ಮಾಡಿಕೊಂಡಿದ್ದ ಸಂಬಂಧದಿಂದ ಮನಸ್ಸಿಗೆ ಬೇಸರ ಎಂದು ಸೂಚಿಸಿದ್ದರು ಯಾರೂ ಅವರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಅಷ್ಟರಲ್ಲಿ ಅವರು ಕಣ್ಣು ಮುಚ್ಚಿಕೊಂಡರು ನಾನು ಅವರಿಗೆ ಕರ್ಮಾಂತರ ಮಾಡತಕ್ಕದ್ದೆಂದು ಹಿರಿಯರು ಹೇಳಿದಂತೆ ನಾನು ಶಕ್ತಿಯಾನುಸಾರ ಅಂತ್ಯ ಸೇವೆಯನ್ನು ಸಲ್ಲಿಸಿದೆ ಶಾಮಣ್ಣನವರ ಪೇಚಾಟ ಸಾವಿರದ ಒಂಬೈನೂರ ಹನ್ನೆರಡು ಸುಮಾರಿನಲ್ಲಿ ನಾನು ಬುಳಬಾಗಿಲಿಗೆ ಹೋಗಬೇಕಾದ ಸಂದರ್ಭ ಬಂತು ನಮ್ಮ ಮನೆಯ ದುರಸ್ತಿ ಮೊದಲಾದ ಕೆಲಸಕ್ಕಾಗಿ ನನ್ನೊಡನೆ ಮೋಕ್ಷಗುಂಡಂ ಕೃಷ್ಣಮೂರ್ತಿ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಸ್ನೇಹಿತರು ಬಂದಿದ್ದರು ಆಯನಿಬ್ಬರು ಯಾರೋ ಮರೆತು ಹೋಗಿದೆ ಆಗ ನನ್ನ ಚಿಕ್ಕ ಪ್ಪ ಶಾಮಣ್ಣನವರು ಅಗ್ರಹಾರದ ಬಿದಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಒಂದು ದಿನ ಮಧ್ಯಾಹ್ನ ನಾನು ಸ್ನೇಹಿತರೊಡನೆ ಅವರ ಮನೆಗೆ ಹೋದೆ ತುಂಬಾ ಸಂತೋಷಪಟ್ಟರು ಆದ್ದರಿಂದ ಎಲ್ಲರನ್ನೂ ಮಾತನಾಡಿಸಿ ನನ್ನನ್ನು ಗೃಹ ವಿಚಾರವಾಗಿ ಕೇಳಿದರು ಸಮಾಧಾನವಾಗಿ ಮಾತುಕತೆ ನಡೆದ ಮೇಲೆ ಒಂದೆರಡು ದೊಡ್ಡ ತಟ್ಟೆಗಳಲ್ಲಿ ಬುರುಗಳು ಹುರುಗಡಲೆ ಕೊಬ್ಬರಿ ಬೆಲ್ಲ ಬಾಳೆಹಣ್ಣು ಇದನ್ನು ಕೊಟ್ಟು ಉಪಚರಿಸಿದರು ಆಗ ಪೇಶಾಡಿದರು ನಾನು ಏನು ಮಾಡಲಿ ಅಪ್ಪಯ್ಯ ಯಾರಾದರೂ ಮನೆಗೆ ಬಂದರೆ ನಾನು ಇನ್ನೇನನ್ನು ಇನ್ನೇನು ಉಪಚಾರ ಮಾಡುವ ಸ್ಥಿತಿಯಲ್ಲಿಲ್ಲ ಊಟ ಕೇಳಿರೆನ್ನಲು ಮನೆಯಲ್ಲಿ ಅನುಕೂಲವಿಲ್ಲ ಉಪ್ಪಿಟ್ಟು ಕಾಫಿ ಕೂಡ ಮಾಡಿಸಲಾಗುವಂತಿಲ್ಲ ನಾವು ನಮಗೆ ಅದೆಲ್ಲ ಬೇಕಿಲ್ಲ ಹೊಟ್ಟೆ ಬಿರಿಯ ಊಟ ಮಾಡಿದ್ದೇವೆ ನಮ್ಮ ಬಗ್ಗೆ ಬೇಕಾದದ್ದು ನಿಮ್ಮ ವಿಶ್ವಾಸ ಆಶೀರ್ವಾದ ಎಂದೆವು ರಾಮನಾಮ ಆಮೇಲೆ ಶಾಮಣ್ಣನವರು ಅಲ್ಲಿ ಗೂಡಿನಲ್ಲಿದ್ದ ಆರೇಳು ದೊಡ್ಡ ದೊಡ್ಡ ದಪ್ಪ ಎಕ್ಸಸೈಸ್ ಬುಕ್ಕುಗಳನ್ನು ತೆಗೆದು ನಮ್ಮ ಮುಂದೆ ಇರಿಸಿದರು ಅದರ ತುಂಬ ರಾಮನಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ ಅವರು ಹೇಳಿದರು ಇದೇ ಈಗ ನನ್ನ ಕೆಲಸ ಬೆಳಿಗ್ಗೆ ಸ್ನಾನ ಮಾಡಿ ರಾಮಾಯಣ ಎರಡು ಮೂರು ಸರ್ಗ ಓದುತ್ತೇನೆ ಊಟವಾದ ಮೇಲೆ ಸ್ವಲ್ಪ ವಿಶ್ರಾಂತಿ ಆಮೇಲೆ ಈ ಕೆಲಸ ಇದಾದ ಮೇಲೆ ಸಂಜೆ ಗುಡಿ ಹೀಗೆ ಕಳೆಯುತ್ತಿದೆ ಕಾಲ ನಾನು ನತ್ತಿಶಾಸ್ತ್ರಿಗಳು ನಿಮಗೆ ಗುರುಗಳೆಂದು ಹೇಳಿದ್ದನ್ನು ಕೇಳಿದ್ದೇನೆ ಅವರ ಪಾಠ ಈಗ ಉಪಯೋಗಕ್ಕೆ ಬರುತ್ತಿದೆ ಶಾಮಣವರು ಕೊಂಚನಾಕ್ಕೂ ನಾನು ಆಗ ಮೂರ್ಖ ಶಿಖಾಮಣಿಯಾಗಿದ್ದೆ ಏನೋ ಕಲಿತುಕೊಳ್ಳಲಿಲ್ಲ ನಮ್ಮ ಜನ್ಮ ವ್ಯರ್ಥವಾಗಿ ಹೋಯಿತು ನಾನು ಅದಕ್ಕೆ ಏನು ಜವಾಬು ಹೇಳಬಹುದು ಬೆಂಗಳೂರಿಗೆ ಬಂದ ಮೇಲೆ ನನ್ನ ತಂದೆಗೆ ಎಲ್ಲ ವರದಿ ಅವರು ತಮ್ಮನ ವಿಷಯವನ್ನು ವಿಚಾರಿಸಿದರು ನಾನು ಕಂಡದ್ದನ್ನು ಹೇಳಿದೆ ರಾಮನಾಮ ಬರೆಯುತ್ತಿದ್ದಾರೆ ಎಷ್ಟೋ ಲಕ್ಷ ಆಗಿದೆಯಂತೆ ದೇವರು ಆಯಸ್ಸು ಕೊಟ್ಟರೆ ಐದು ಕೋಟಿ ರಾಮನಾಮ ಬರೆದು ದೇವರ ಪಾದದಲ್ಲಿಡಬೇಕೆಂದು ಆಶೆ ಇದೆ ನೋಡಬೇಕು ಎಂದು ಶಿಕ್ಕಪ್ಪ ಹೇಳಿದರು ಇದನ್ನು ಕೇಳಿ ನಮ್ಮ ತಂದೆ ಇಷ್ಟುಸಿರು ಬಿಟ್ಟು ಪತಿತ ಪಾವನ ರಾಮ ಪಾಪವಿಮೋಚನ ಎಂಬ ಕೀರ್ತನೆಯ ಪಲ್ಲವಿಯನ್ನು ನುಡಿದು ಕೈಮುಗಿದರು